ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀಮಹಣಪದೇ ನಮಃ ಶಿವಪುರಾಣ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುನಜ ವಿದ್ಯೇಶ್ವರ ಸಮಿತಿ ಮೊದಲನೆಯದು ಅದರಲ್ಲಿ ಹತ್ತನೇ ಅಧ್ಯಾಯವನ್ನು ನೋಡ್ತಾ ಇದ್ದೆವು ಪಂಚಕೃತ್ಯಗಳ ಬಗ್ಗೆ ಸದಾಶಿವ ಬ್ರಹ್ಮವಿಷ್ಣುಗಳಿಗೆ ಹೇಳ್ತಾ ಇದ್ದಾನೆ ಪಂಚಭೂತಗಳಲ್ಲಿ ಪಂಚಕೃತ್ಯಗಳು ಅಡಗಿವೆ ಅಂದರೆ ವ್ಯಕ್ತವಾಗಿ ಇವೆ ಅವುಗಳ ಒಂದೊಂದು ತತ್ವ ಭಾಗಶಃ ಅಂಥೇಳಿ ಹೇಳ್ತಾನೆ ಸಾಮಾನ್ಯವಾಗಿ ಈ ಐದು ಪಂಚಕೃತ್ಯಗಳು ಸೃಷ್ಟಿ ಸ್ಥಿತಿ ಸಂಹಾರ ತಿರೋಧಾನ ಅಥವಾ ನಿಗ್ರಹ ಮತ್ತು ಅನುಗ್ರಹ ಇದು ಐದು ಕೂಡ ಸದಾಶಿವನಲ್ಲಿ ಇರತಕ್ಕಂಥದ್ದು ಆದರೂ ತಪಸ್ಸಿನ ಬ್ರಹ್ಮ ಮತ್ತು ವಿಷ್ಣುವು ಮಾಡಿದಂತಹ ತಪಸ್ಸಿಗೆ ಮೆಚ್ಚಿ ಬ್ರಹ್ಮನಿಗೆ ಸೃಷ್ಟಿ ಹಾಗೂ ವಿಷ್ಣುವಿಗೆ ಸ್ಥಿತಿ ಇವೆರಡನ್ನ ಅನುಗ್ರಹ ಮಾಡಿದ್ದಾನೆ ಕೃಪೆ ಮಾಡಿ ಅವರಿಗೆ ಅನುಗ್ರಹಿಸಿದ್ದಾನೆ ಆದರೆ ಅವರು ಅದನ್ನು ಮರೆತರು ಶಿವನಿಂದ ಅಂದರೆ ಆ ಪರಮಾತ್ಮನಿಂದ ಈ ಅನುಗ್ರಹ ಆಗಿದೆ ಅನ್ನೋದನ್ನು ಮರೆತು ಅವರು ಪರಸ್ಪರ ಕಾದಾಡಿದರು ನಾನು ಮೇಲೂ ನಾನು ಮೇಲು ನಾನೇ ಮೇಲೂ ಅಂಥೇಳಿ ಹಾಗಾಗಿ ಈಗ ಅವರಿಗೆ ಇದನ್ನು ಪುನಃ ಹೇಳಬೇಕಾಗಿ ಬಂತು ಮಹಾಲಿಂಗ ಅಥವಾ ಜ್ಯೋತಿರ್ಲಿಂಗದ ಉದ್ಭವ ಆಗಿ ಆ ಯುದ್ಧರಂಗದಲ್ಲಿ ಅವರಿಗೆ ಪುನಃ ಬೋಧನೆ ಮಾಡ್ತಾಯಿದ್ದಾನೆ ಶಿವ ಆದರೆ ಸೃಷ್ಟಿ ಸ್ಥಿತಿ ಮೂರನೇದಾದ ಸಂಹಾರ ಇದು ರುದ್ರನಿಗೆ ಹಾಗೂ ನಾಲ್ಕನೇದಾದ ನಿಗ್ರಹ ಅಥವಾ ತಿರೋಧಾನ ತಿರೋಧಾನಥ ನಿಗ್ರಹ ಇದನ್ನ ಮಹೇಶ್ವರನಿಗೆ ಕೊಟ್ಟಿದ್ದ ಸದಾಶಿವ ಈ ರುದ್ರ ಮತ್ತು ಮಹೇಶ್ವರರು ಇದನ್ನು ಮರೆತಿಲ್ಲ ಅಜ್ಞಾನದಿಂದ ಅವರು ಮರಿಲಿಲ್ಲ ಹಾಗಾಗಿ ಅವರಿಗೆ ತನ್ನದೇ ರೂಪ ಐಶ್ವರ್ಯ ಸಾಮ್ಯವನ್ನ ಕೊಟ್ಟಿದ್ದಾನೆ ಶಿವ ರುದ್ರ ಮಹೇಶ್ವರರಿಗೆ ಅಂತೇಳಿ ಹೇಳಿದ್ದಾರೆ ಹಾಗೆಯೇ ಮುಂದೆ ಮಧ್ಯಾನಿರಹಾತ್ ವತ್ಸೌ ಮೌಢ್ಯಂ ವಗತ ಮಜ್ಜಾನೇ ಸತಿ ಸ್ಯಾನ್ಮಾನಂ ಸ್ಯಾನ್ಮೂಪ ಮಹೇಶವತ್ ಅಂದರೆ ಮತ್ ಧ್ಯಾನವಿರಹತ್ ವತ್ಸೌ ಎಲೆ ಮಕ್ಕಳೇ ವತ್ಸರೆ ನನ್ನ ಧ್ಯಾನದಿಂದ ವಿರಹಿತರಾದಂಥ ಮೌಢ್ಯಂ ವಾಂ ನೀವಿಬ್ಬರು ನಿಮಗಿಬ್ಬರಿಗೂ ಕೂಡ मौढ़्य अज्ञान बंधु मूढ़त्व मौढ़्यंव आगत वा निमेंब युष्म्यम युवाभ्या वाँ अंतर मज्ञाने सति नई वम सिया ज्ञान लिवज्ञानदल शिव अंतर परमात्मज्ञान ಅಥವಾ ಪರಬ್ರಹ್ಮಜ್ಞಾನ ಆ ಪರತತ್ವದ ಚಿಂತನೆ ಅದೇ ನಿಮ್ಮಲ್ಲಿ ಸದಾ ಇರ್ತಿದ್ದರೆ ನಾ ಏವಂ ಸ್ಯಾತಿ ರೀತಿ ಆಗ್ತಿರಲಿಲ್ಲ ಮಾನಂ ರೂಪಂ ಮಹೇಶವತ್ ನಿಮಗೆ ಕೂಡ ನೀವೇ ಈಶ್ವರರು ಎನ್ನತಕ್ಕಂತಹ ಅಹಂಕಾರ ಇಲ್ಲದಿದ್ದರೆ ನೀವೇ ಜಗತ್ತಿಗೆ ಒಡೆಯರು ಅಂತ ಹೇಳುವಂಥ ಅಹಂಭಾವ ಬಾರದಿದ್ದಿದ್ರೆ ನಿಜವಾದ ಪರಮಾತ್ಮನ ಮೇಲೆ ನಿಮಗೆ ಆ ಒಂದು ನಂಬಿಕೆ ಅಚಲವಾಗಿದ್ದರೆ ನನ್ನ ಸಮಾನವಾದ ರೂಪ ನಿಮಗೂ ಕೂಡ ಲಭಿಸ್ತಾ ಇತ್ತು ಅಂದರೆ ನಿರ್ಗುಣನು ಸಗುಣನು ನಿರಾಕಾರನು ಸಾಕಾರನು ಆಗಿರ್ತಕ್ಕಂತಹ ರೂಪ ಅದು ನಿಮಗೂ ಕೂಡ ಬರ್ತಿತ್ತು ಹಾಗಾಗಿ ನಿಮಗೆ ಮೂರ್ತಿಪೂಜೆ ಇದೆ ನನಗೆ ಮಾತ್ರ ಲಿಂಗಪೂಜೆ ಮೂರ್ತಿಪೂಜೆ ಎರಡೂ ಕೂಡ ಬಂದದ್ದು ಅಂತೇಳಿ ಹೇಳ್ತಾನೆ ಶಿವ ತಸ್ಮಾನ್ ಮಜ್ಞಾನ ಸಿಧ್ಯರ್ಥಂ ಮಂತ್ರ ಓಂಕಾರ ಇತಪರಂ ಪ್ರಜಪತಂ ನಾಮಕಂ ಮಾನಭಂಜನ ಅದ ಕಾರಣ ತಸ್ಮತ್ ಅದರಿಂದಾಗಿ ಆ ತಸ್ಮಾತನ ತಸ್ಮಾತ್ ತದ್ದು ಶಬ್ದ ತದ್ ಸರ್ವನಾಮ ಶಬ್ದ ಅದು ದಕಾರ ಅಂತ ಅದರ ಪಂಚಮಿ ವಿಭಕ್ತಿ ಅದರ ದೆಸೆಯಿಂದ ಅಂತಕ್ಕಂಥದ್ದು ಹೂ ಅನ್ನು ಇಂದ ಹೀಗೆ ದೆಸೆಯಿಂದ ಆ ಅಲ್ಲಿ ಎ ಸಪ್ತಮಿ ವಿಭಕ್ತಿ ಮತ್ತು ಸಂಬೋಧನೆ ಹೀಗೆ ತದ್ ಶಬ್ದದ್ದು ಮೂರು ಲಿಂಗಗಳಲ್ಲಿ ಕೂಡ ಇದೆ ಸರ್ವನಾಮ ಅದು ಸಹ ತೌ ತೇ ಅಂತೇಳಿ ಬರ್ತದೆ ಪುಲ್ಲಿಂಗದಲ್ಲಿ ಸ್ತ್ರೀಲಿಂಗದಲ್ಲಿ ಸಾ ತೇ ತಾಹ ಅಂತ ಬರ್ತದೆ ನಮ್ಮ ಸ್ತ್ರದಲ್ಲಿ ತತ್ ತೇ ತಾನಿ ಅಂತ ಬರ್ತದೆ ಪ್ರಥಮ ವ್ಯಕ್ತಿಯ ರೂಪಗಳು ಏಕವಚನ ದ್ವಿವಚನ ಬಹುವಚನಗಳಲ್ಲಿ ಹಾಗೆ ತಸ್ಮತ್ ಈ ಕಾರಣದಿಂದಾಗಿ ಈ ದೇಸೆಯಿಂದಾಗಿ ಜ್ಞಾನಸಿದ್ಧರ್ಥಂ ಯಾವುದು ತಸ್ಮಾನ್ ಮತ್ ಜ್ಞಾನಸಿದ್ಧರ್ಥಂ ಶಿವಜ್ಞಾನ ಪರಮಾತ್ಮ ಜ್ಞಾನದ ಸಿದ್ಧಿಗಾಗಿ ಮಂತ್ರಮ ಓಂಕಾರ ನಾಮಕ ಓಂಕಾರ ಅನ್ನತಕ್ಕಂತಹ ಮಂತ್ರವನ್ನ ಓಂಕಾರವೆಂಬಂತಹ ಮಂತ್ರ ಪ್ರಣವ ಮಂತ್ರ ಅದನ್ನು ಇತಃಪರಂ ಪ್ರಜಪತಂ ಇನ್ನು ಮುಂದೆ ಆದರೂ ಕೂಡ ನೀವು ಜಪಿಸಿರಿ ಇದುವರೆಗೆ ಹೇಗು ಅಜ್ಞಾನದಲ್ಲಿ ಕಳೆದುಹೋಯಿತು ಬಿಟ್ಟುಬಿಡಿ ಇನ್ನು ಮುಂದೆ ಆದರೂ ಇತಃ ಪರಂ ಜಪಿಸಬೇಕು ಜಪಿಸತಕ್ಕದ್ದು ಜಪತ ಹ್ಞೂ ಅಂದರೆ ಜಪಿಸಿರಿ ಅಂತೇಳಿ ಹಾಗೆ ಜಪತಂ ಅಂತ ಹೇಳಿ ಇಬ್ಬರಿಗೆ ಹೇಳಿದ್ದರೆ ಹಾಗೆ ಜಪ ಜಪತಂ ಜಪತ ಹಾಗೆ ಬರ್ತದೆ ಕ್ರಿಯಾಪದ್ದು ಒಬ್ರಿಗಾದರೆ ಜಪ ನೀನು ಜಪಿಸು ಜಪತಂ ನೀವಿಬ್ಬರು ಜಪಿಸಿರಿ ಜಪತ ನೀವೆಲ್ಲರೂ ಅಂದರೆ ಇಬ್ಬರಿಗಿಂತ ಜಾಸ್ತಿ ಜನ ಇದ್ದರೆ ಬಹುವಚನ ಚೆನ್ನಾಗಿ ಜಪಿಸಿರಿ ಪ್ರಜಪತಂ ಪ್ರಕೃಷ್ಟೇನ ಜಪತಂ ಮಾಮಕಂ ಮಾನಭಂಜನ ನನ್ನ ಸಮಾನವಾದ ಹಾಂ ಅಂದರೆ ಮಾಮಕಂ ನನ್ನ ಜ್ಞಾನ ಅದನ್ನು ಜಪಿಸಿದರೆ ನಿಮ್ಮ ಅಹಂಕಾರ ತೊಲಗಿ ಮಾನ ಭಂಜನ ಮಾನ ಅಂದರೆ ಇಲ್ಲಿ ಹೇಳಿದ್ದು ದುರಭಿಮಾನ ನಾನೇ ಈಶ್ವರ ನಾನೇ ಪರಮೇಶ್ವರ ನಾನೇ ಸರ್ವಶ್ರೇಷ್ಠ ಎನ್ನತಕ್ಕಂತಹ ಈ ಅಜ್ಞಾನ ತೊಲಗಿ ಆ ಒಂದು ಅಭಿಮಾನ ನಿಮ್ಮ ಹೆಚ್ಚಿನ ಹೆಚ್ಚಿನ ದುರಭಿಮಾನ ಏನಿದೆ ಅದು ತೊಲಗಿ ಭಂಜನ ಅದು ನಾಶ ಆಗ್ತದೆ ಇದು ನನ್ನದೇ ಒಂದು ಸ್ವರೂಪ ನನ್ನದೇ ಮಂತ್ರ ಓಂಕಾರ ಮಂತ್ರ ಅಂತ ಹೇಳಿದರೆ ಭಗೋದ್ವಾಚ್ಯವೇ ಪರಮಾತ್ಮ ವಾಚ್ಯ ಸದಾಶಿವವಾಚ್ಯ ಶಿವವಾಚ್ಯ ಅಂಥೇಳಿ ಹೇಳ್ತಾನೆ ಮಾಮಕಂ ನನ್ನದೇ ಆದಂಥ ಮಂತ್ರ ಇದು ಭಗವಂತನ ಸ್ವರೂಪವೇ ಓಂಕಾರದಲ್ಲಿದೆ ಅದನ್ನು ಜಪಿಸಿರಿ ಆಗ ನಿಮ್ಮ ಜ್ಞಾನವು ನಾಶವಾಗ್ತದೆ ಅಂಥೇಳಿ ಉಪಾಧಿಶಂ ನಿಜಂ ಮಂತ್ರಮ ಓಂಕಾರರ್ವಂಗಲಂ ಓಂಕಾರೋ ಮನ್ಮುಖಾಜ್ಞೆ ಪ್ರಥಮಂ ಮತ್ ಪ್ರಬೋದಕ ಪ್ರಬೋಧಕೋ ಅಂದರೆ ಉಪಾಧಿಶಂ ನಿಜಂ ಮಂತ್ರಂ ಈ ರೀತಿಯಾಗಿ ನನ್ನ ಮೂಲಮಂತ್ರವಾದ ಓಂಕಾರಂ ಉರುಮಂಗಲ ಬಹಳ ಅತ್ಯಂತ ಉರು ಅಂದರೆ ಶ್ರೇಷ್ಠವಾದ ಅತಿಶಯವಾದ ಮಂಗಲಕರವಾದಂತಹ ಈ ನನ್ನ ಮೂಲಮಂತ್ರ ಓಂಕಾರವನ್ನು ಉಪದೇಶಿಸ್ತಾ ಇದ್ದೇನೆ ನಿಮಗೆ ಓಂಕಾರೋ ಮನ್ಮುಖಾಜ್ಞೆ ಇದು ನನ್ನ ಮುಖದಿಂದ ಅಂದರೆ ನನ್ನ ಬಾಯಿಯಿಂದ ಇದು ಹುಟ್ಟಿತು ಮೊದಲು ಓಂಕಾರವು ಮೊದಲು ನನ್ನ ಮುಖದಿಂದಲೇ ಜನಿಸಿದೆ ನನ್ನ ಬಾಯಿಯಿಂದ ಮುಖ ಅಂದರೆ ಎರಡು ಅರ್ಥ ಇದೆ ಬಾಯಿ ಮತ್ತು ಮುಖ ಮು ಎರಡು ಅರ್ಥ ಇದೆ ಹಾಗಾಗಿ ಷಣ್ಮುಖ ಅಂತೇಳಿದರೆ ಅದು ಮುಖ ಅಂದರೆ ಅಲ್ಲಿ ವದನ ವದನ ಅಂತ ಹೇಳಿದ್ರು ಹಾಗೆ ಎರಡು ಅರ್ಥ ಇದೆ ಬಾಯಿಗೂ ಹೇಳ್ತಾರೆ ಪ್ರಥಮ್ ಮತ್ ಪ್ರಬೋಧಕೋ ಇದು ಮೊತ್ತ ಮೊದಲನಾಗಿ ಹುಟ್ಟಿದಂಥದ್ದು ಮತ್ ಪ್ರಬೋಧಕಃ ನನ್ನ ಅಂದರೆ ಶಿವತತ್ವವನ್ನು ಬೋಧಿಸುವಂಥದ್ದು ನನ್ನ ಸ್ವರೂಪವನ್ನು ಬೋಧಿಸುವಂಥದ್ದು ಓಂಕಾರ ಮಂತ್ರ ಅಥವಾ ಪ್ರಣವ್ ಇದು ಅತ್ಯಂತ ವಿಸ್ತಾರವಾಗಿ ಓಂಕಾರ ಮಂತ್ರದ ಬಗ್ಗೆ ಮುಂದೆ ಕೈಲಾಸ ಸಮಿತಿಯಲ್ಲಿ ಹೇಳಲ್ಪಡ್ತದೆ ಇದೀಗ ಇದು ವಿದ್ಯೇಶ್ವರ ಸಂಹಿತೆ ಮೊದಲನೆಯದು ಇದರಲ್ಲಿ ಮುಖ್ಯವಾಗಿ ನಾವು ಈ ರೀತಿಯಾದಂಥ ಒಂದು ಹಿನ್ನೆಲೆಯನ್ನು ಕಾಣುತ್ತೇವೆ ಶಿವಪುರಾಣದ ಹಿನ್ನೆಲೆ ಹಾಗೂ ಶಿವಾರಾಧನಾ ಕ್ರಮ ಇದರಲ್ಲಿ ಕಾಣುತ್ತದೆ ಯಾವ ರೀತಿ ಶಿವನ ಆರಾಧನೆ ಲಿಂಗ ಉಪಾಸನೆ ಮತ್ತು ಮೂರ್ತಿ ಉಪಾಸನೆ ಇದರ ಬಗ್ಗೆ ಎಲ್ಲ ಬರ್ತದೆ ಶಿವನ ಸ್ವರೂಪ ಈ ರೀತಿಯಾಗಿ ಈ ಕೈಲಾಸ ಸಮಿತಿಯಲ್ಲಿ ಮುಂದೆ ಓಂಕಾರ ಪ್ರಣವ ಇದರ ಬಗ್ಗೆ ಎಲ್ಲ ಬರ್ತದೆ ವಿಶೇಷವಾಗಿ ವಿಸ್ತಾರವಾಗಿ ಹುಡ್ತದೆ ವಾಚಕೋಯಮಹಂ ವಾಚ್ಯೋ ಮಂತ್ರೋಯ ಹಿಮದಾತ್ಮಕ ತದನುಸ್ಮರಣ ನಿತ್ಯನುಸ್ಮರಣ ಭವೆತ್ ಅಂದರೆ ವಾಚಕ ಅಯಂ ಅಹಂ ಅಂದರೆ ಈ ಓಂಕಾರ ಎಂತಕ್ಕಂಥದ್ದು ನನಗೆ ವಾಚಕವು ಅಂದರೆ ಓಂ ಅಂತ ಹೇಳಿದರೆ ನನ್ನನ್ನು ಕರೆದ ಹಾಗೆ ನನ್ನ ವಾಚಕವಾದದ್ದು ಅಹಂ ವಾಚ್ಯ ವಾಚಕ ಅಯಂ ಈ ಓಂಕಾರವು ನನ್ನ ವಾಚಕವಾದ್ದು ನನ್ನನ್ನೇ ಹೇಳುವಂಥದ್ದು ನನ್ನನ್ನು ಉದ್ದೇಶಿಸಿ ಹೇಳಿದ ಹೇಳಿರತಕ್ಕಂಥ ಶಬ್ದ ಅದು ನಾದ ಓಂಕಾರ ಪ್ರಣವನಾದಿ ನಾದ ಶಬ್ದಬ್ರಹ್ಮ ಅಂತ ಹೇಳ್ತೇವೆ ಮೂಲ ಸೃಷ್ಟಿಯ ಮೂಲ ಆ ಓಂಕಾರದ ನಾದ ಅಂದರೆ ನಾವು ಈಗ ವಿಜ್ಞಾನದಲ್ಲಿ ಏನು ಆ ಬಿಗ್ ಬ್ಯಾಂಗ್ ಬಿಗ್ ಬ್ಯಾಂಗ್ ಥಿಯರಿ ಅಂತೇಳಿ ಮಹಾಸ್ಫೋಟ ಸಿದ್ಧಾಂತದ ಪ್ರಕಾರ ಒಂದು ಸ್ಫೋಟ ಆಯಿತು ಮೂಲದಲ್ಲಿ ಆ ಸ್ಫೋಟದಿಂದ ಎಲ್ಲ ಯಾವುದು ಈ ಸೃಷ್ಟಿಯಾಯಿತು ಅಂತೇಳಿ ಒಂದು ಒಂದಾಗಿ ಒತ್ತೊತ್ತಾಗಿದ್ದಂಥದ್ದೆಲ್ಲ ಸಿಡಿದು ದೂರ ದೂರ ಅನೇಕ ಗ್ರಹ ನಕ್ಷತ್ರಾದಿಗಳ ಸಮೂಹ ಉಂಟಾಯಿತು ಅದರಿಂದ ಈ ರೀತಿಯಾಗಿ ಸೃಷ್ಟಿಯಾಯಿತು ಅಂತ ಒಂದು ಸಿದ್ಧಾಂತ ವಿಜ್ಞಾನದಲ್ಲಿ ಕೂಡ ಇದೆ ಹಾಗೆ ಓಂಕಾರ ಅಂತೇಳಿದರೆ ಮೂಲ ನಾದ ಆ ಮೂಲ ಸೃಷ್ಟಿಯ ಆದಿನಾದ ಈ ಸ್ಫೋಟ ಅಂತ ಹೇಳಿದರೆ ಅದೇನು ಶಬ್ದ ಕಂಪನದಿಂದ ಶಬ್ದ ಉತ್ಪತ್ತಿ ಆಗ್ತದೆ ಆದರೆ ಓಂಕಾರಕ್ಕೆ ಅನಾಹತ ನಾದ ಅಂತೇಳಿ ಹೇಳ್ತಾರೆ ಅದು ಒಂದಕ್ಕೊಂದು ಎರಡು ವಸ್ತುಗಳು ತಿಕ್ಕಿ ಆದಂತಹ ವೈಬ್ರೇಷನ್ ಕಂಪನ ಹ್ಞೂ ಅದರಿಂದ ಆದಂಥದ್ದಲ್ಲ ಅನಾಹತ ಆಹತ ಅಂದರೆ ಹೊಡೆತ ಒಂದಕ್ಕೊಂದು ಹೊಡೆದು ಆಗುವಂಥ ಶಬ್ದ ಇದು ಸಿಡ್ದಾದದ್ದು ಒಂದು ಮೂಲದಿಂದ ಸಿಡ್ದು ಅನೇಕವಾದಂತಹ ಸೃಷ್ಟಿ ಅಂತಹ ಮೂಲನಾದ ಓಂಕಾರ ಪ್ರಣವ ವಾಚಕ ಅಯಂ ಅದು ನನ್ನ ವಾಚಕವಾದ್ದು ಅಂದರೆ ಮೂಲ ಅಲ್ಲಿದೆ ಅದಕ್ಕಿಂತ ಮೂಲ ಅವನು ಯಾರು ಪರಶಿವ ಅಥವಾ ಪರಮಾತ್ಮ ಆ ಪರಮಾತ್ಮನಿಂದ ಸೃಷ್ಟಿ ಈ ರೀತಿ ಆಯಿತು ಓಂಕಾರ ಆಯಿತು ಮೊದಲು ಆಮೇಲೆ ಓಂಕಾರದಿಂದ ಆ ಉ ಮಾರು ಅಕ್ಷರಗಳು ಮೂರು ಪಾದಗಳ ಗಾಯತ್ರಿ ಆಯಿತು ವೇದಮಾತೆ ಮೂರು ಮಾತ್ರೆಗಳ ದೈವಿ ಗಾಯತ್ರಿ ಛಂದಸ್ಸಿನಲ್ಲಿರ್ತಕ್ಕಂಥ ಓಂಕಾರ ಆಮೇಲೆ ಮೂರು ಪಾದಗಳ ಎಂಟು ಅಕ್ಷರಗಳ ಮೂರು ಪಾದಗಳ ಗಾಯತ್ರಿ ಆಯಿತು ಗಾಯತ್ರಿ ಛಂದಸ್ಸಿನ ಮಂತ್ರ ಆಮೇಲೆ ಅದು ವೇದಮಾತೆ ಅಂತೇಳಿ ಹೇಳಲ್ಪಟ್ಟಿದೆ ಈ ವೇದಮಾತಾ ಗಾಯತ್ರಿಯಿಂದ ಮೂರು ವರ್ಗಗಳ ಪುರುಷ ಸೂಕ್ತ ಉಂಟಾಯಿತು ಉತ್ಪತ್ತಿಯಾಯಿತು ಮೂರು ವರ್ಗಗಳ ಪುರುಷ ಸೂಕ್ತದ ಮೂಲಕ ನಂತರ ಮೂರು ರೀತಿಯ ಮಂತ್ರಗಳು ಉಂಟಾದವು ಋಕ್ ಯಜುಸ್ಸಾಮ ಆಮೇಲೆ ಸಮಸ್ತ ವೇದರಾಶಿ ಅಂದರೆ ಅಥರ್ವ ಇದೆ ಈ ಮಂತ್ರಗಳ ವಿಧ ಮೂರೇ ಇರುವಂಥದ್ದು ಒಂದು ಋಕ್ ಪದ್ಯಾತ್ಮಕವಾದ ಛಂದೋಬದ್ಧವಾದ ಮಂತ್ರಗಳು ಇನ್ನೊಂದು ಯಜುಸ್ ಅಂದರೆ ಗದ್ಯ ರೂಪದ್ದು ಇನ್ನೊಂದು ಸಾಮ ಅಂದರೆ ಗಾಯನ ರೂಪದ ಸಂಗೀತ ಸ್ವರೂಪದು ಸಪ್ತ ಗಾಯನ ಸ್ವರೂಪವಾದ ಮಂತ್ರ ಈ ರೀತಿ ಮೂರು ರೀತಿಯ ಮಂತ್ರಗಳು ಅವುಗಳ ವಿವಿಧ ರೀತಿಯ ಸಂಯೋಜನೆಯೇ ಈ ನಾಲ್ಕು ವೇದಗಳು ಋಗ್ವೇದದಲ್ಲಿ ಹೆಚ್ಚಾಗಿ ಪದ್ಯಾತ್ಮಕವಾಗಿರ್ತಕ್ಕಂಥ ಮಂತ್ರಗಳು ಯಜುರ್ವೇದದಲ್ಲಿ ಹೆಚ್ಚು ಗದ್ಯಗಳಿವೆ ಗದ್ಯ ಸ್ವರೂಪದ ಮಂತ್ರಗಳು ಹಾಗೆ ಸಾಮವೇದದಲ್ಲಿ ಹೆಚ್ಚು ಸಂಗೀತ ಪ್ರಧಾನವಾದ ಮಂತ್ರಗಳಿವೆ ಹಾಗೆ ಅಥರ್ವೇದಲ್ಲೀ ಇವೆಲ್ಲ ಮಿಶ್ರವಾಗಿ ಇದೆ ಹಾಗೆ ಈ ರೀತಿಯ ಸೃಷ್ಟಿಯಾಯಿತು ಹಾಗಾಗಿ ಮೂಲ ಓಂಕಾರ ನನ್ನ ವಾಚಕ ಅಂತೇಳಿ ಶಿವ ಹೇಳ್ತಾನೆ ಹಾಗೆ ಅಹಂ ವಾಚ್ಯ ನಾನು ಅದರ ವಾಚ್ಯನು ಓಂಕಾರದ ವಾಚ್ಯನು ಬೋಧಿಸಲ್ಪಡ್ತಕ್ಕಂಥ ವಸ್ತು ನಾನೇ ಓಂಕಾರದಿಂದ ಮಂತ್ರಃ ಅಯಂ ಹಿ ಮದಾತ್ಮಕಃ ಈ ಮಂತ್ರ ಓಂಕಾರ ಮಂತ್ರವು ನನ್ನ ಸ್ವರೂಪ ಮದಾತ್ಮಕ ನನ್ನ ಆತ್ಮವೇ ಆಗಿರುವುದು ತದನುಸ್ಮರಣ ನಿತ್ಯನುಸ್ಮರಣ್ ಹಾಗಾಗಿ ನಿತ್ಯವು ಓಂಕಾರಸ್ಮರಣೆಯನ್ನು ಮಾಡಿದರೆ ಅದು ನನ್ನನ್ನು ಸ್ಮರಣೆ ಮಾಡಿದಂತೆಯೇ ಆಗ್ತದೆ ಅಕಾರ ಉತ್ತರ ಪೂರ್ವ ಮುಕಾರ ಪಶ್ಚಿಮನಾತ್ ಮಕಾರೋ ದಕ್ಷಿಣಮುಖಾತ್ ಬಿಂದು ಪ್ರಾಂಮುಖಾದ ಮಧ್ಯಮ ಪಂಚಸೌ ವಿಜೃಂಭಿತೂತುನೋ ಮಿತ್ಯೆಕ್ಷರೋ ಭತ್ ಹೇಗಾಯಿತು ಓಂಕಾರ ಅಂತೇಳಿ ಹೇಳ್ತಾರೆ ಇಲ್ಲಿ ವಿಸ್ತಾರವಾಗಿ ಅಕಾರ ಉತ್ತರಾತ್ ಅಕಾರಃ ಉತ್ತರಾತ್ ಪೂರ್ವ ಮೊದಲನೆಯದು ಉತ್ತರ ಮುಖದಿಂದ ನನ್ನ ಉತ್ತರ ದಿಕ್ಕಿನ ಮುಖದಿಂದ ಮೊದಲನೆಯದಾದ ಆಕಾರ ಓಂಕಾರದಲ್ಲಿನ ಅಕಾರ ಉತ್ತರ ಮುಖದಿಂದ ಶಿವನ ಪಂಚಮುಖಗಳಲ್ಲಿ ಯಾವ ನಾವು ನಿನ್ನೆ ಚರ್ಚಿಸಿದ್ದೆವು ಸದ್ಯೋ ಜಾತ ವಾಮದೇವ ಅಘೋರ ಈಶಾನ ತತ್ಪುರುಷ ಎಂತಕ್ಕಂಥ ಐದು ಮುಖಗಳು ಅದರಲ್ಲಿ ಉತ್ತರ ಭಾಗದ ಮುಖದಿಂದ ಆಕಾರದ ಉತ್ಪತ್ತಿ ಆಮೇಲೆ ಉಕಾರ ಪಶ್ಚಿಮಾನನಾತ್ ಪಶ್ಚಿಮ ದಿಕ್ಕಿನ ಮುಖದಿಂದ ಉಕಾರ ಮಕಾರೋ ದಕ್ಷಿಣ ಮುಖಾತ್ ಮಕಾರ ದಕ್ಷಿಣ ಭಾಗದ ಮುಖದಿಂದ ಉತ್ಪತ್ತಿ ಆಯಿತು ಅಕಾರ ಉಕಾರ ಮಕಾರ ಆಯಿತು ಬಿಂದು ಪ್ರಾಂಗ್ ಮುಖದ ತಥ ಹಾಗೆಯೇ ಬಿಂದು ಅದರಲ್ಲಿ ಆ ಹೂ ಮ ಅಂಥೇಳಿ ಆಮೇಲೆ ಬಿಂದು ಈಗ ಓಂಕಾರ ಸಂಸ್ಕೃತದಲ್ಲಿ ಬರೆಯುವಾಗ ದೇವನಾಗರಿ ಲಿಪಿಯಲ್ಲಿ ಬರೆಯುವಾಗ ಅಲ್ಲಿ ಮೇಲೊಂದು ಬಿಂದು ಹಾಕ್ತೇವೆ ಅದು ಪ್ರಾಂಗ್ ಮುಖತಃ ಅಂದರೆ ಪೂರ್ವ ಮುಖದಿಂದ ಅನುಸ್ವಾರ ಅಥವಾ ಸೊನ್ನೆ ಇದು ಅಲ್ಲಿಂದ ಉಂಟಾಯಿತು ಆ ಮುಖದಿಂದ ಸೃಷ್ಟಿಯಾಯಿತು ಅಂತೇಳಿ ಶಿವ ಹೇಳ್ತಾನೆ ಪಂಚಮುಖಗಳಲ್ಲಿ ಇನ್ನೊಂದು ಮುಖ ಇದೆ ಯಾವುದು ಮಧ್ಯದ್ದು ನಾಲ್ಕು ದಿಕ್ಕುಗಳದ್ದಾಯಿತು ನಾದೋ ಮಧ್ಯಮುಖಾದಂ ಪಂಚಧ ಅಸೌ ವಿಜೃಂಭಿತ ನಾದ ಮಧ್ಯಮುಖಾತು ಮಧ್ಯಮುಖರ್ಧ್ವಮುಖ ಮಧ್ಯದಲ್ಲಿರ್ತಕ್ಕಂಥದ್ದು ಮೇಲ್ಮುಖವಾದು ಮುಖ ಅದರಿಂದ ನಾದ ಉಂಟಾಯಿತು ಓಂಕಾರದ ನಾದ ನನ್ನ ಮಧ್ಯಮುಖಿಂದ ಜನಿಸಿತು ಪಂಚ ಪಂಚದ ಅಸೌ ವಿಜೃಂಭಿ ಹೀಗೆ ಓಂಕಾರವು ಐದು ವಿಧವಾಗಿ ವಿಜೃಂಭಿಸ್ತದೆ ಐದು ಮುಖಗಳಿಂದ ಐದು ವಿಧವಾದ ಹ್ಞೂ ಓಂಕಾರವು ಜನಿಸಿತು ಅಂತೇಳಿ ಹೇಳ್ತಾರೆ ಏಕೀಭೂತಃ ಪುನಸ್ತದ್ವದ ಓಂ ಇತ್ಯೇಕೇಕಾಕ್ಷರೋ ಭವೇತಿ ಹೀಗೆ ಐದು ಮುಖಗಳಿಂದ ಐದು ಈ ವರ್ಣಗಳು ಅಥವಾ ಉಚ್ಚಾರಗಳು ಅಕ್ಷರಗಳು ಉತ್ಪತ್ತಿಯಾಗಿ ಅವು ಏಕೀಭೂತವಾಗಿ ಓಂಕಾರವೆನ್ನತಕ್ಕಂಥ ಒಂದು ಅಕ್ಷರವಾಯಿತು ಅಕ್ಷರ ನಕ್ಷರತಿ ಇತಿ ಅಕ್ಷರ ಅಂದರೆ ನಾಶವಿಲ್ಲದ್ದು ಅಕ್ಷರ ಹೀಗೆ ಕೊನೆಯದಾದಂತಹ ಅಂದರೆ ಇದೆಲ್ಲ ಕೂಡ ಸೀರೆ ಒಟ್ಟಿಗೆ ಓಂಕಾರ ಉಂಟಾಯಿತು ಯಾವುದೆಲ್ಲ ಅಕಾರ ಉಕಾರ ಮಕಾರ ಅಕಾರ ಉಕಾರ ಮಕಾರ ಇತೀ ತಾನೇ ಕಧಾ ಸಮಿತಿ ಯ ಮುಕ್ತ ಮುಚ್ಚತೆ ಯೋಗೀ ಜನ್ಮ ಸಂಸಾರ ಬಂಧನಾತ್ ಅಂಥೇಳಿ ನಾರಾಯಣ ಉಪನಿಷತ್ತಿನಲ್ಲಿ ಬರ್ತದೆ ನಾರಾಯಣಾಥರು ಶಿಷ್ಯ ಉಪನಿಷತ್ತಿನಲ್ಲಿ ಅಕಾರ ಉಕಾರ ಮಕಾರ ಇತೀ ತಾನೇ ಕದಾ ಸಮೇತೋಮೀ ಯ ಮುಕ್ತ ಮುಚ್ಚತೆ ಯೋಗಿ ಜನ್ಮ ಸಂಸಾರ ಬಂಧನಾತ್ ಇದನ್ನು ಹೇಳಿದರೆ ಉಚ್ಚರಿಸಿದರೆ ಪಠಿಸಿದರೆ ಉಪಾಸನೆ ಮಾಡಿದರೆ ಯೋಗಿಯಾದಂಥವನು ಜನ್ಮ ಸಂಸಾರ ಅಂದರೆ ಹುಟ್ಟು ಸಾವುಗಳ ಈ ವೃತ್ತದಿಂದ ಸ ಚಕ್ರದಿಂದ ಬಿಡುಗಡೆಯನ್ನು ಹೊಂದುತ್ತಾನೆ ಅಂಥೇಳಿ ಹಾಗೆ ಇಲ್ಲಿ ಕೂಡ ಹೇಳ್ತಾರೆ ನಾಮರೂಪಾತ್ಮಕ ವೇದಭೂತಕುಲದ್ವಯಂ ವ್ಯಾಪ್ತಮೇತೇನ ಮಂತ್ರೇಣ ಶಿವಶಕ್ತಿಯೋಶ್ಚ ಬೋಧಕೋ ನಾಮರೂಪ ಅಂತಹ ಎಲ್ಲ ಪ್ರಪಂಚ ನಾಮರೂಪಾತ್ಮಕ ಸರ್ವ ವೇದಭೂತಕುಲ ಹಾಗೆ ವ್ಯಾಪ್ತಮೇತ ಮಂತ್ರೇಣ ವೇದಗಳು ಮತ್ತು ಪಂಚಭೂತಗಳು ಶಿವಶಕ್ತಿಯೋಶ್ಚೋಧಕಹೋ ನಾಮರೂಪಾತ್ಮಕಂ ಸರ್ವಂ ಅಂದರೆ ನಾಮ ಮತ್ತು ರೂಪಮಯವಾದ್ದೇ ಈ ಪ್ರಪಂಚ ಸೃಷ್ಟಿ ಅಂತ ಹೇಳಿದರೆ ಅಲ್ಲಿ ಒಂದು ಹೆಸರಿದೆ ಇನ್ನೊಂದು ಅದಕ್ಕೆ ಸರಿಯಾದ ರೂಪ ಇದೆ ಆಕಾರ ಇದೆ ಅದೆರಡಿದ್ದರೆ ಮಾತ್ರ ಅಲ್ಲಿ ನಾವು ಗುರುತಿಸಬಹುದು ಪ್ರತ್ಯೇಕವಾಗಿ ಯಾವುದೇ ಒಂದು ವಸ್ತುವನ್ನು ಜೀವಿಯನ್ನು ಹೆಸರು ಮತ್ತು ಆಕಾರ ನಾಮರೂಪಾತ್ಮಕವಾದ್ದು ಈ ಜಗತ್ತು ಇದೆಲ್ಲವೂ ಕೂಡ ಹಾಗೆ ವೇದ ಭೂತ ಕುಲದ್ವಯಂ ವೇದ ಕುಲ ಅಂದರೆ ಸಮೂಹ ವೇದಗಳ ಸಮೂಹ ವೇದಗಳು ಆಮೇಲೆ ಭೂತಕುಲ ಅಂದರೆ ಪಂಚಭೂತಗಳ ಸಮೂಹ ಪೃಥ್ವಿ ಅಪ್ತೇಜ ವಾಯು ಆಕಾಶ ಆಕಾಶ ದ್ವಾಯು ವಾಯುರಗ್ನಿ ಅಗ್ನಿರಾಪ ಅದಭ್ಯ ಪೃಥ್ವೀ ಹೀಗೆ ಸೃಷ್ಟಿಯಾದಂಥ ಐದು ಭೂತಗಳು ಪಂಚಭೂತಗಳು ಹೀಗೆ ಇವುಗಳೆರಡರ ಸಮೂಹ ವೇದಗಳ ಸಮೂಹ ಭೂತಗಳ ಸಮೂಹ ದ್ವಯಂ ಅಂತ ಹೇಳಿದ್ದಾರೆ ನಾಮ ರೂಪ ರೂಪಾತ್ಮಕವಾದ ಸರ್ವ ಜಗತ್ತು ಕೂಡ ವ್ಯಾಪ್ತಂ ಏತೆಯ ಮಂತ್ರೇನ ಈ ಓಂಕಾರ ಮಂತ್ರದಿಂದ ವ್ಯಾಪಿಸಲ್ಪಟ್ಟಿದೆ ಇವೆಲ್ಲವೂ ಕೂಡ ಶಿವಶಕ್ತಿಯೋಶ್ಚ ಬೋಧಕ ಇದು ಶಿವಶಕ್ತಿಯರನ್ನು ಬೋಧಕ್ ಬೋಧಿಸುವಂತಹದ್ದು ಓಂಕಾರ ಶಿವ ಅಂಥೇಳಿದ್ರೆ ಏನು ಮಂಗಳ ಶುಭ ಕಲ್ಯಾಣ ಶಕ್ತಿ ಅಂಥೇಳಿದರೆ ಮೂಲ ಶಕ್ತಿ ಶಕ್ತಿ ಇಲ್ಲದಿದ್ದರೆ ಯಾವುದು ನಡೆಯೋದೂ ನಮ್ಮೊಳಗಿರತಕ್ಕಂಥ ಶಕ್ತಿ ಅಂತರಾತ್ಮ ಅಂತೇಳಿ ಹೇಳ್ಬೋದು ಅದೇ ಪರಮಾತ್ಮ ಶಿವನಿಲ್ಲದೆ ಶಕ್ತಿ ಇಲ್ಲ ಶಕ್ತಿ ಇಲ್ಲದೆ ಶಿವನಿಲ್ಲ ಅದನ್ನು ಶಂಕರಾಚಾರ್ಯರು ಕೂಡ ತಮ್ಮ ಸೌಂದರ್ಯದ ಹರಿಯಲ್ಲಿ ಹೇಳ್ತಾರೆ ಶಿವಶಕ್ತಿಯ ಯುಕ್ತೋ ಯಿ ಭವತೆ ಶಕ್ತಃ ಪ್ರಭವಿತು ನ ಚೇ ದೇವ್ ಅಂದರೆ ನ ಕುಶಲ ಅಪಿ ಶಕ್ತಿ ಇಲ್ಲದಿದ್ದರೆ ಶಿವನಿಗೆ ಅಲ್ಲಾಡಲಿಕ್ಕೂ ಆಗೋದಿಲ್ಲ ಅಂತೇಳಿ ಶಿವ ಮತ್ತು ಶಕ್ತಿ ಬೇರೆ ಬೇರೆ ಅಲ್ಲ ಆದರೆ ಈಗ ಹೇಗೆ ಸೂರ್ಯ ಮತ್ತು ಸೂರ್ಯನ ಬೆಳಕು ಅಥವಾ ಸೂರ್ಯನ ಶಾಖ ಹೇಗೆ ಬೇರೆ ಅಲ್ಲೋ ಹಾಗೆ ಅದನ್ನು ಪ್ರತ್ಯೇಕಿಸ್ಲಿಕ್ಕೆ ಸಾಧ್ಯ ಇಲ್ಲ ಸೂರ್ಯ ಇದ್ದಾನೆ ಅಂತೇಳಿದರೆ ಅಲ್ಲಿ ಸೂರ್ಯನ ಶಕ್ತಿ ಇದೆ ಅಂದರೆ ಸೂರ್ಯನ ಬೆಳಕಿದೆ ಅದನ್ನೇ ಸೂರ್ಯನ ಶಕ್ತಿಯನ್ನೇ ನಾವು ಗಾಯತ್ರಿ ಅಂತೇಳಿ ಸವಿತ್ರ ಗಾಯತ್ರಿಯ ಮೂಲಕ ಉಪಾಸನೆ ಮಾಡುವಂಥದ್ದು ಸೂರ್ಯ ಅಂತರ್ಗತವಾದಂತಹ ಗಾಯತ್ರಿ ದೇವಿ ಅಥವಾ ಶಕ್ತಿಗೆ ನಾವು ಸ್ತ್ರೀ ಸ್ವರೂಪವನ್ನು ಕೊಡ್ತೇವೆ ಕಲ್ಪನೆ ಮಾಡ್ತೇವೆ ಅದು ಒಳಗೆ ಇರತಕ್ಕಂಥ ಶಕ್ತಿ ಹೀಗೆ ಶಿವಶಕ್ತಿಗಳನ್ನು ಬೋಧಿಸುವಂಥದ್ದು ಓಂಕಾರ ಸರ್ವ ಈ ಜಗತ್ತಿನಲ್ಲಿ ಓತಪೂರ್ತವಾಗಿ ಹಬ್ಬಿಕೊಂಡಿದೆ ಈ ಓಂಕಾರ ಯಾಕಂತ ಹೇಳಿದರೆ ನಾವು ಶ್ರುತಿ ಹಿಡಿಯುವುದು ಯಾವುದೇ ಶಬ್ದಕ್ಕೆ ಪ್ರಕೃತಿಯಲ್ಲಿ ಒಂದು ಫ್ಯಾನ್ ಹಾಕಿದ್ರಲ್ಲಿ ಅದೊಂದು ಶಬ್ದ ಬರ್ತದೆ ಆ ಫ್ಯಾನ್ ಶಬ್ದಕ್ಕೆ ಒಂದು ಶ್ರುತಿ ಇದೆ ಇನ್ನು ನೀರಿನ ಶಬ್ದ ಜುಳು ಜುಳು ನಾದ ಹರಿಯುವಂಥದ್ದು ಅದಕ್ಕೂ ಒಂದು ಶ್ರುತಿ ಇದೆ ಇದೆಲ್ಲ ಕೂಡ ಈ ಎಲ್ಲ ಶ್ರುತಿಗಳ ಮೂಲ ಶ್ರುತಿ ಓಂಕಾರ ಯಾವಾಗ ಜಗತ್ತಿನ ಸೃಷ್ಟಿಯ ಎಲ್ಲ ನಾದಗಳು ಓಂಕಾರ ನಾದಕ್ಕೆ ಸಂವಾದಿ ಆಗಿಬಿಡ್ತವೋ ಯಾವಾಗ ಅದು ಪ್ರತ್ಯೇಕ ಪ್ರತ್ಯೇಕ ಶ್ರುತಿಗಳಾಗಿರ್ತವೋ ಅಷ್ಟು ಸಮಯ ಸೃಷ್ಟಿ ಪ್ರತ್ಯೇಕವಾಗಿರ್ತದೆ ಸೃಷ್ಟಿ ಇರ್ತದೆ ಇಲ್ಲದಿದ್ದರೆ ಅದು ಎಲ್ಲ ಓಂಕಾರದಲ್ಲಿ ಲೀನವಾಗಿ ಹೋಗ್ತದೆ ಪ್ರಳಯ ಅಂತ ಹೇಳಿದರೆ ಅದೇ ಅದು ಅದಕ್ಕೆ ಸಮನಾದಾಗ ಎಲ್ಲ ಐಕ್ಯವಾಗಿ ಹೋಗ್ತದೆ ಓಂಕಾರ ಈಗ ಬಿಗ್ ಬ್ಯಾಂಗ್ ಅಂತ ಹೇಳಿದಾಗೆ ಮಹಾಸ್ಫೋಟದಲ್ಲಿ ಹೇಗೆ ಓಂಕಾರ ಸೃಷ್ಟಿಯಾಯಿತೋ ಹಾಗೆಯೇ ಇಲ್ಲಿ ಇದ್ದಂಥದು ಪ್ರಳಯ ಆಗುವುದು ಅಂತೇಳಿದರೆ ಓಂಕಾರದಲ್ಲಿ ಏನಾಗೋದು ಈ ಶಬ್ದಗಳೆಲ್ಲ ನಿಂತು ಹೋಗ್ತವೆ ಯಾವಾಗ ನಮ್ಮ ಉಸಿರಾಡುವ ಶಬ್ದ ನಮ್ಮ ಹೃದಯ ಬಡಿತ ಶಬ್ದ ನಿಂತು ನಾವು ಹೇಗೆ ಲಯವಾಗ್ತೇವೋ ಹಾಗೆಯೇ ಈ ಜಗತ್ತು ಕೂಡ ಅದರ ಎಲ್ಲ ಶಬ್ದಗಳು ನಾದಗಳು ಓಂಕಾರದಲ್ಲಿ ಲಯ ಕಾಲದಲ್ಲಿ ಐಕ್ಯವಾಗಿ ಹೋಗ್ತದೆ ಹೀಗೆ ಬಹಳ ಒಂದು ಗೂಢಾರ್ಥ ಉಪನಿಷದ್ರಹಸ್ಯಾರ್ಥ ತತ್ವಬೋಧಕವಾದಂಥ ಅರ್ಥಗಳು ಇದರಲ್ಲಿ ಬರ್ತದೆ ಶಿವಪುರಾಣದಲ್ಲಿ ಅಸ್ಮಾತ್ ಪಂಚಾಕ್ಷರಂ ಜಜ್ಞೆ ಬೋಧಕಂ ಸಕಲಸ್ಯತ್ ಅಕಾರಾಧಿ ಕ್ರಮೇಣ ಇವನ್ ಅಕಾರಾಧಿ ಯಥಾ ಕ್ರಮ ಪುರಾಣದಲ್ಲಿ ಮುಂದೆ ಹೇಳ್ತಾರೆ ಈ ಓಂಕಾರದಿಂದ ಏನಾಯಿತು ಅಸ್ಮಾತ್ ಇದು ಅಧಸ್ ಶಬ್ದ ಆಗ ತಸ್ಮಾತ್ ತದ್ ಶಬ್ದ ಇದು ಅಧಸ್ ಶಬ್ದ ಇದು ಕೂಡ ಹಾಗೆ ಮೂರು ಲಿಂಗಗಳಲ್ಲಿ ಕೂಡ ಬರ್ತದೆ ಸರ್ವನಾಮ ಶಬ್ದ ಇದರಿಂದಾಗಿ ಅಸ್ಮಾತ್ ಪಂಚಾಕ್ಷರಂ ಜಜ್ಞೆ ಪಂಚಾಕ್ಷರವು ಉಂಟಾಯಿತು ಜನಿಸಿತು ಯಾವುದರಿಂದ ಓಂಕಾರದಿಂದ ಓಂಕಾರವು ಶಿವನ ಐದು ಮುಖಗಳಿಂದ ಆ ಉ ಬಿಂದು ನಾದ ಈ ಕ್ರಮದ ಕ್ರಮದಲ್ಲಿ ಉತ್ತರ ದಕ್ಷಿಣ ಉತ್ತರ ಪಶ್ಚಿಮ ದಕ್ಷಿಣ ಮತ್ತೆ ಪೂರ್ವ ಮತ್ತು ಮಧ್ಯ ಮುಖದಿಂದ ಹೀಗೆ ಕ್ರಮವಾಗಿ ಜನಿಸಿದಂಥದ್ದು ಒಂದೊಂದು ಅಕ್ಷರಗಳು ಒಂದೊಂದು ನಾದಗಳು ಓಂಕಾರವಾಯಿತು ಓಂಕಾರದಿಂದ ಪಂಚಾಕ್ಷರ ಯಾವುದು ಶಿವನ ಸಕಲ ಸ್ವರೂಪವನ್ನು ಬೋಧಿಸುವಂಥ ಪಂಚಾಕ್ಷರ ಈ ಮಂತ್ರ ನಿಷ್ಕಲ ಅಂತೇಳಿದರೆ ನಿರ್ಗುಣ ನಿರಾಕಾರ ಸ್ವರೂಪ ಇದು ಸಕಲ ಅಂತೇಳಿದರೆ ಕಲೆ ಅಂದರೆ ಅಂಶ ಅಂಶ ಉಳ್ಳದ್ದು ಅಂಗಾಂಗಗಳು ಉಳ್ಳದ್ದು ಅವಯವಗಳುಳ್ಳದ್ದು ಅದು ಸಕಲ ರೂಪ ಅಂದರೆ ಮೂರ್ತಿ ಸ್ವರೂಪ ಆಕಾರ ಇರತಕ್ಕಂಥದ್ದು ಅದನ್ನ ಪ್ರತಿಪಾದಿಸುವಂಥ ಪಂಚಾಕ್ಷರಿ ಮಂತ್ರ ಅದು ಉಂಟಾಯಿತು ಓಂಕಾರದಿಂದ ಬೋಧಕಂ ಸಕಲ ಸಜತ್ ಯಾವ ಪರತತ್ವದ ಸಾಕಾರ ರೂಪವನ್ನು ಬೋಧಿಸುವಂಥದ್ದು ಅಕಾರಾದಿ ಕ್ರಮೇಣವ ನಕಾರಾದಿ ಯಥಾ ಕ್ರಮಂ ಈ ಮಂತ್ರವು ಅಕಾರಾದಿಯಾದ ಕ್ರಮದಿಂದಲೇ ನಕಾರ ಮೊದಲುಗೊಂಡು ಕ್ರಮವಾಗಿ ಜನಿಸಿತು ಅಂದರೆ ಈಗ ನಾವು ಏನು ಹೇಳಿದ್ದೇವೆ ಅಲ್ಲಿ ಓಂಕಾರದಲ್ಲಿ ಆ ಉ ಮ ಬಿಂದು ನಾದ ಐದು ಹೇಳಿದ್ದೇವೆ ಅಲ್ಲ ಈ ಐದು ಐದರಿಂದ ಅನುಕ್ರಮವಾಗಿ ನ ಮ ಶಿ ವ ಎಂತಕ್ಕಂಥ ಐದು ಅಕ್ಷರಗಳ ಸೃಷ್ಟಿಯಾಯಿತು ಪಂಚಾಕ್ಷರಿ ಮಂತ್ರ ಅಂತೇಳಿ ಹೇಳ್ತಾರೆ ಅಕಾರದಿಂದ ನಕಾರ ಉಕಾರದಿಂದ ಮಕಾರ ಮಕಾರದಿಂದ ಶಿಕಾರ ಸೊನ್ನೆಯಿಂದ ಅಥವಾ ಅನುಸ್ವಾರದಿಂದ ವಕಾರ ಕೊನೆಯದಾದಂತಹ ನಾದದಿಂದ ಯಕಾರ ಜನಿಸಿತು ಹಾಗೆ ನಮಃ ಶಿವಾಯ ಎಂಬುದೇ ಪಂಚಾಕ್ಷರಿ ಮಂತ್ರ ಈ ರೀತಿಯಾಗಿ ಉಂಟಾಯಿತು ಓಂಕಾರದಿಂದ ಓಂಕಾರದ ಮೂಲ ಬೀಜಾಕ್ಷರಗಳಿಂದ ಅಂದರೆ ಮೂಲ ಮಾತ್ರೆಗಳಿಂದ ಇದು ಈ ರೀತಿಯಾಗಿ ಉಂಟು ಉಂಟಾಯಿತು ಅಂತೇಳಿ ಅಸ್ಮತ್ ಪಂಚಾಕ್ಷರ ಜಾತಃ ಮಾತೃಕಃ ಪಂಚಭೇದಕ ತಸ್ಮ ಚಿರಶ್ಚತುತ್ ತ್ರಿಪಾದ ಗಾಯತ್ರಿರೇವಚ ನೋಡಿ ಇಲ್ಲಿ ಬರ್ತದೆ ಮುಂದೆ ನಾವಾಗ ಚರ್ಚಿಸಿದಂಥದ್ದು ಈ ಪಂಚಾಕ್ಷರಿ ಮಂತ್ರದಿಂದ ಐದು ಮಾತೃಕೆಗಳು ಜನಿಸಿದವು ಅಸ್ಮಾತ್ ಪಂಚಾಕ್ಷರಾತ್ ಜಾತ ಮಾತೃಕ ಪಂಚಭೇದ ಮಾತೃಕೆಗಳು ಅಂತ ಹೇಳಿದರೆ ಮಾತ್ರೆ ನಾವು ಮಾತ್ರ ಕಾಲ ಅಂತಲೇ ಹೇಳ್ತೇವೆ ಆ ರೀತಿಯಾಗಿ ಕೂಡ ತಗೊಳ್ಬೋದು ಅಥವಾ ಮಾತೃಕೆ ಅಂತೇಳಿದರೆ ಶಕ್ತಿ ಅಂತೇಳಿ ಕೂಡ ತಿಳ್ಕೊಳ್ಬೋದು ಮಾತಾ ಎಂತ ಮಾತೃಕ ದೇವಿಯರು ಹ್ಞೂ ಆ ರೀತಿ ಕೂಡ ತಿಳ್ಕೊಳ್ಬೋದು ಪಂಚ ಮಾತೃಕೆಗಳು ಅಂತ ಹೇಳಿದರೆ ಇಲ್ಲಿ ಯಾವುದು ಹಸ್ವ ದೀರ್ಘ ಹ್ಞೂ ಪ್ಲುತ ಈ ರೀತಿಯಾಗಿ ಬರ್ತದೆ ವಿವಿಧ ಏಕ ಒಂದು ಹ್ರಸ್ವ ಅಂತೇಳಿದರೆ ಒಂದು ಮಾತ್ರ ಕಾಲ ಹ್ಞೂ ದೀರ್ಘ ಅಂತೇಳಿ ಎರಡು ಮಾತ್ರ ಕಾಲ ಪ್ಲೂತ ಅಂದರೆ ಮೂರು ಮಾತ್ರ ಕಾಲ ಹೀಗೆ ಕೂಡ ನಾವು ಕಲ್ಪಿಸ್ಬೋದು ಪಂಚಮಾತ್ರಿಕೆಗಳು ಉಂಟಾಯಿತು ತಸ್ಮಾತ್ ಶಿರ ಚತುರ್ವತ್ರಿಪಾತ್ ಗಾಯತ್ರಿರೇವಚ ಆ ಪಂಚಾಕ್ಷರಿ ಮಂತ್ರದಿಂದ ನಾಲ್ಕು ಮುಖಗಳುಳ್ಳದ್ದಾದಂತಹ ತಸ್ಮಾತ್ ಶಿರ ಚತು ನಾಲ್ಕು ಮ ಶಿರ ಶಿರಸ್ಸು ನಾಲ್ಕು ಮುಖಗಳು ವಕ್ತ ಅಂದರೆ ಮುಖ चतुर्विपा गायत्री ची पंचाक्षरमंत्र गायत्री नमें गायत्री गायत्री छंदो विश्वामित्रशिश सबता देवता अग्निर्मुखं ब्रह्मशिरो विष्णुहृदय रुद्रशिखा पृथिवी यो निः प्राणपान्यानोदान स्राण श्वेतवर्ण सांख्यान सगोत्र ಗಾಯತ್ರಿ ಚತುರ್ವಿಘುಂಶತ್ಯಕ್ಷರ ತ್ರಿಪದ ಷಟ್ ಕುಕ್ಷಿಹಿ ಪಂಚಶೀರ್ಷೋಪನಯನಿ ವಿನಿಯೋಗ ಅಂತೇಳಿ ಬರ್ತದೆ ಗಾಯತ್ರಿ ಉಪಾಸನೆಯಲ್ಲಿ ಅಲ್ಲಿ ಪಂಚೀರ್ಷ ಅಂತೇಳಿ ಬರ್ತದೆ ಐದು ತಲೆಗಳು ಹಾಗಾಗಿ ಆ ಆ ತಲೆ ಐದು ತಲೆಗಳಿಂದಲೇ ಉಂಟಾಯಿತು ಐದು ತಲೆಗಳಿಂದಲೇ ಈ ಚತುರ್ವಕ್ರ ನಾಲ್ಕು ಮುಖಗಳುಳ್ಳಂತಹ ತ್ರಿಪಾತ್ ಮೂರು ಪಾದಗಳುಳ್ಳಂತಹ ಗಾಯತ್ರಿ ಗಾಯತ್ರಿಯು ಈ ಶಿರಸಿನೊಡನೆ ಜನಿಸಿದಂತ ಹೇಳ್ತಾರೆ ಪಂಚಮುಖಗಳಿಂದಲೇ ಶಿವನ ವೇದಸ್ಸರ್ವಸ್ತೋ ಜಜ್ಞೆ ತಥೋ ವೈ ಮಂತ್ರಕೋಟಯ ತತ್ತನ್ಮಂತ್ರೇಣಿ ಸರ್ವಸಿರಿತೋ ಭವೆತ್ ವೇದ ಸರ್ವ ತದರಿಂದ ಈ ಗಾಯತ್ರಿಯಿಂದ ವೇದ ಸರ್ವ ತಥೋಜ್ಞೆ ಈ ಗಾಯತ್ರಿಯಿಂದ ಸಕಲ ವೇದಗಳು ಜನಿಸಿದವು ತತ್ವ ಹಾಗಾಗಿ ವೇದಮಾತೆ ಅಂತೇಳಿ ಗಾಯತ್ರಿಗೆ ಹೇಳುವಂಥದ್ದು ಮಾತೆಯಿಂದ ಜನಿಸುವಂಥದ್ದು ಎಲ್ಲ ಮಕ್ಕಳು ಹಾಗೆ ಆ ವೇದಮಾತೆಯಾದಂಥ ಗಾಯತ್ರಿ ವೇದ ಜನನಿ ಗಾಯತ್ರಿಯಿಂದ ಎಲ್ಲ ವೇದಗಳು ಕೂಡ ಜನಿಸಿದವು ತತಃ ಅದರಿಂದ ತತ್ವ ವೈ ಮಂತ್ರ ಕೋಟಯ ಕೋಟ್ಯಂತ್ರ ಕೋಟ್ಯಂತರ ಮಂತ್ರಗಳು ವೇದಗಳಿಂದ ಈ ಗಾಯತ್ರಿಯಿಂದ ವೇದಗಳು ವೇದಗಳಿಂದ ಅನೇಕ ಮಂತ್ರಗಳು ಉಂಟಾದವು ಕೋಟ್ಯಂತರ ಅಂದರೆ ಮಂತ್ರಗಳು ವೇದಗಳಲ್ಲಿರ್ತಕ್ಕಂಥವು ಮಂತ್ರಗಳೇ ಆಮೇಲೆ ಬೇರೆ ಮೂಲಮಂತ್ರಗಳು ಅಂತೀವೆ ತಂತ್ರಗಳಲ್ಲಿ ಬರ್ತದೆ ಆಗಮಗಳಲ್ಲಿ ಬರ್ತದೆ ಹ್ಞೂ ಬೇರೆ ಬೇರೆ ಸಂಹಿತೆಗಳು ಆಗಮ ಸಂಹಿತೆಗಳು ಅದು ಕೂಡ ಆಗತ ಶಿವಭಕ್ತೇಭ್ಯೋ ಹ್ಞೂ ಗತಂಚ ಗಿರಿಜಾನನಿ ಮತ ಶ್ರೀವಾಸುದೇವ್ ತಸ್ಮ ಆಗಮ ಉಚ್ಯತೆ ಆಗಮ ಅಂತೇಳಿದರೆ ಹಾಗೆ ಅಂತೇಳಿ ಹೇಳ್ತಾರೆ ಅಂದರೆ ಶಿವನ ಮುಖಗಳಿಂದ ಪಂಚಮುಖಗಳಿಂದ ಬಂದಿರತಕ್ಕಂಥದ್ದು ಗಿರಿಜಾ ಅಂದರೆ ಗಿರಿಜೆ ಪಾರ್ವತಿಯ ಕಿವಿಗೆ ಅದು ಹೋದಂಥದ್ದು ಅಥವಾ ಪಾರ್ವತಿಯ ಪಾರ್ವತಿಯ ಮುಖಕ್ಕೆ ಅದು ಹೋದಂಥದ್ದು ಅಲ್ಲಿಂದ ಆಮೇಲೆ ಅದನ್ನ ವಾಸುದೇವನು ಕೂಡ ಸಮ್ಮತವಾದದ್ದು ವಿಷ್ಣುವು ಕೂಡ ಅದನ್ನು ವಾಸುದೇವನು ಒಪ್ಪಿದಂಥದ್ದು ಅದೇ ಆಗಮ ಅಂತೇಳಿ ಹೀಗೆ ಅವುಗಳಲ್ಲಿ ಅನೇಕ ಮಂತ್ರಕೋಟಿಗಳು ಬರ್ತವೆ ಅಂದರೆ ಮಂತ್ರ ಸಾಧನೆಗಳು ಬೇರೆ ಬೇರೆ ಮಂತ್ರಗಳು ತತ್ತನ್ಮಂತ್ರೇಣ ತತ್ಸಿದ್ಧಿ ಸರ್ವಸಿದ್ಧಿರಿತೋ ಭವೇತ್ ಆಯಾಯ ದೇವತೆಗಳ ಮಂತ್ರಗಳಿಂದ ಆಯಾಯ ಫಲವೇ ಸಿದ್ಧಿಸ್ತದೆ ಒಂದಕ್ಕೊಂದೊಂದು ಫಲ ಇದೆ ಒಂದೊಂದು ಮಂತ್ರದಿಂದ ಇಂಥ ಇಂಥ ಫಲ ಆದರೆ ಈ ಪಂಚಾಕ್ಷರಿ ಮಂತ್ರದಿಂದ ಸಕಲವು ಸಿದ್ಧಿಸುವುದು ಯಾಕಂದರೆ ಅದು ಮೂಲ ಪಂಚಾಕ್ಷರಿಯಿಂದ ಐದು ಮಾತ್ರಿಕೆಗಳು ಅದರಿಂದ ನಾಲ್ಕು ಮುಖಗಳುಳ್ಳದ್ದು ಮೂರು ಪಾದಗಳೂ ಆದ ಗಾಯತ್ರಿ ಆ ಗಾಯತ್ರಿಯಿಂದ ವೇದಗಳೆಲ್ಲವು ಆಮೇಲೆ ಕೋಟ್ಯಂತರ ಮಂತ್ರಗಳು ಹಾಗಾಗಿ ಆ ಯಾವ ದೇವತೆಗಳು ಆ ಕೋಟ್ಯಂತರ ಮಂತ್ರಗಳೇನಿದೆ ವಿವಿಧ ಮಂತ್ರಗಳು ವಿವಿಧ ದೇವತೆಗಳದ್ದು ಅದಕ್ಕೆ ಅದು ಒಂದೊಂದು ಭಾಗ ಒಂದೊಂದು ಲಿಮಿಟೆಡ್ ಅಂದರೆ ಮಿತವಾದದ್ದು ಆದರೆ ಪಂಚಾಕ್ಷರಿ ಅದಕ್ಕೆಲ್ಲವೂ ಮೂಲವಾದದ್ದು ಆದ ಕಾರಣ ಈ ಎಲ್ಲ ಫಲಗಳು ಬೇರೆ ಬೇರೆ ದೇವತೆಗಳು ವಿಭಿನ್ನ ಫಲಗಳು ಏನು ಆ ಸಿದ್ಧಿಯಿಂದ ಅದು ಎಲ್ಲವೂ ಕೂಡ ಈ ಪಂಚಾಕ್ಷರಿ ಮಂತ್ರದಿಂದ ಸಿದ್ಧಿಸ್ತದೆ ಅಂಥೇಳಿ ಅನೇನ ಮಂತ್ರ ಭೋಗೋ ಮೋಕ್ಷ ಸಿದ್ಧತಿ ಸಕಲಾಮಂತ್ರಜಾನ ಸಾಕ್ಷ ಭೋಗಪ್ರದಾಶುಭ ಅಂದರೆ ನನ್ನ ಈ ಪಂಚಾಕ್ಷರಿ ಮಂತ್ರ ಮೂಲಮಂತ್ರದಿಂದ ಭೋಗವು ಮೋಕ್ಷವು ಎರಡೂ ಕೂಡ ಲಭಿಸುತ್ತದೆ ಭೋಗ ಅಂತೇಳಿದರೆ ಇಹ ಸುಖ ಇಲ್ಲಿ ಈ ಲೋಕದಲ್ಲಿ ಸುಖ ಸಿಗುವಂಥದ್ದು ಮೋಕ್ಷ ಅಂತೇಳಿ ಹೇಳಿದರೆ ಯೋಗ ಅಂತೇಳಿ ಹೇಳ್ಬೋದು ಇದು ಭೋಗ ಅದು ಯೋಗ ಅಂದರೆ ಬಿಡುಗಡೆ ಬಂಧನದಿಂದ ಬಿಡುಗಡೆ ಜನನ ಚಕ್ರದಿಂದ ಇಹ ಪರ ಎರಡರಲ್ಲೂ ಮೋಕ್ಷ ಪಡಿಬಹುದು ಅಂದರೆ ಇಹದಲ್ಲಿ ಮೋಕ್ಷ ಅಂತ ಹೇಳಿದರೆ ಇದ್ದು ಕಮಲದ ಎಲೆಗೆ ಹೇಗೆ ನೀರಿನಲ್ಲೇ ಕಮಲದ ಎಲೆ ಇರ್ತದೆ ತಾವರೆ ಎಲೆ ಆದರೆ ಅದಕ್ಕೆ ನೀರು ಹೇಗೆ ಅಂಟುವುದಿಲ್ವೋ ಅದೇ ರೀತಿ ಇರತಕ್ಕಂಥದ್ದು ಜೀವನ್ಮುಕ್ತತೆ ಮೋಹ ಬಂಧನಗಳನ್ನು ಬಿಟ್ಟಂಥ ಸ್ಥಿತಿ ಸಂಸಾರದಲ್ಲಿ ಜಗತ್ತಿನಲ್ಲಿ ಸೃಷ್ಟಿಯಲ್ಲಿ ಇದ್ದು ಕೂಡ ಅವುಗಳನ್ನು ಹೆಚ್ಚು ಹಚ್ಚಿಕೊಳ್ಳದೇ ಇರತಕ್ಕಂಥದ್ದು ಭಗವಂತನಲ್ಲಿ ಹೆಚ್ಚು ಮನಸ್ಸನ್ನು ಹಚ್ಚಿಕೊಳ್ಳುವಂಥದ್ದು ಇದು ಜೀವನ್ಮುಕ್ತತೆ ಬದುಕಿದ್ದು ಜೀವನ್ಮುಕ್ತ ಅಂಥೇಳಿ ಮೋಕ್ಷ ಇನ್ನೇ ಏನು ಇನ್ನೊಂದು ಮೋಕ್ಷ ಅಂತೇಳಿದರೆ ಮರಣಾನಂತರ ಪುನಃ ಹುಟ್ಟದೇ ಇರುವಂಥದ್ದು ಅದೂ ಕೂಡ ಮೋಕ್ಷ ಮೋಕ್ಷ ಸಿದ್ಧತಿ ಭಗವಂತನಲ್ಲಿ ಐಕ್ಯ ಆಗುವಂಥದ್ದು ಸಕಲ ಮಂತ್ರರಾಜ ಸಾಕ್ಷಾತ್ ಭೋಗಪ್ರದಾಶುಭ ಆದರೆ ಇತರ ಯಾವ ಮಂತ್ರಗಳಿವೆ ಕೋಟ್ಯಂತ್ರ ಮಂತ್ರಗಳು ಈ ಪಂಚಾಕ್ಷರಿ ಮೂಲಮಂತ್ರ ಬಿಟ್ಟು ಉಳಿದವುಗಳು ಇವೆಲ್ಲವೂ ಕೂಡ ಭೋಗವನ್ನು ಮಾತ್ರ ಕೊಡಬಲ್ಲವುಗಳು ಮಂತ್ರ ಉತ್ತಮಗೊಳ್ಳಲು ಆದರೆ ಮೋಕ್ಷವನ್ನು ಕೊಡಲು ಸಮರ್ಥವಲ್ಲ ಅಂಥೇಳಿ ವಿಷ್ಣು ಬ್ರಹ್ಮರಿಗೆ ಶಿವನು ತನ್ನ ಪಂಚಕೃತ್ಯದ ಲಕ್ಷಣಗಳನ್ನು ಈ ರೀತಿಯಾಗಿ ವಿವರಿಸ್ತಾನೆ ಹೀಗೆ ಭಾಳಷ್ಟು ವಿಚಾರಗಳು ಮುಂದೆ ಬರ್ತದೆ ಇವತ್ತಿಗೆ ನಾವು ಇಲ್ಲಿಗೆ ವಿರಮಿಸೋಣ ಮುಂದಿನ ಭಾಗವನ್ನು ಮುಂದೆ ನೋಡೋಣ ಹರೇರಾಮ ಹರಿಹಿ ಓಂ ತತ್ಸದ ಶಿವಾರ್ಪಣ